ಮೈಸೂರಿನ ಸಂಗೀತ ಖ್ಯಾತಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತಾರರ ಸುಮಾರಿನಲ್ಲಿ ಒಂದು ರಾಜಕೀಯ ವ್ಯಾಸಂಗಕ್ಕಾಗಿ ನಾನು ದೆಹಲಿಗೆ ಹೋಗಿದೆ. ಇಂಡಿಯಾದ ದೇಶೀಯ ಸಂಸ್ಥಾನಗಳ ಪರಿಸ್ಥಿತಿ ಅವುಗಳ ಭವಿಷ್ಯ ಇದನ್ನು ಕುರಿತು ತಿಳುವಳಿಕೆ ಪಡೆಯುವುದಕ್ಕಾಗಿ ಸಂಸ್ಥಾನಗಳ ಸೈನ್ಯ ಸಿಬ್ಬಂದ ಏರ್ಪಾಟನ್ನು ವಿವರವಾಗಿ ತಿಳಿದುಕೊಳ್ಳಬೇಕೆಂದು ಕ್ಯಾಪ್ಟನ್ ಅಜಬ್ಖಾನ್ ಎಂಬುವರನ್ನು ಕಂಡೆ ಅಜಬ್ಖಾನ್ ಅವರು ಪಂಜಾಬಿನವರು ಮೊದಲನೆಯ ಮಹಾಯುದ್ಧದಲ್ಲಿ ಸಾವಿರದ ಒಂಬೈನೂರ ಹದ್ನಾಲ್ಕರಿಂದ ಒಂದು ಸೇನಾ ನಾಯಕರಾಗಿ ಮೆಹನತ್ತು ಮಾಡಿದವರು ಅವರು ಅಂದಿನ ರಾಜ್ಯಸಭೆಯ ಸದಸ್ಯರಾಗಿ ಅಂದಿನ ಸರಕಾರದಿಂದ ನಿಯಮಿತರಾಗಿದ್ದವರು ಅವರಿಂದ ನನಗೆ ಬೇಕಾಗಿದ್ದ ವಿವರಣೆಗಳು ಪ್ರಮಾಣಭೂತವಾಗಿ ತಿಳಿದು ಬಂದವೆಂದು ರೈಟ್ ಆನರಬಲ್ ವಿಎಸ್ ಶ್ರೀನಿವಾಸ ಶಾಸ್ತ್ರಿಗಳವರು ನನಗೆ ಸಲಹೆ ಕೊಟ್ಟು ಕ್ಯಾಪ್ಟನ್ ಅಜಫ್ಖಾನರವರಿಗೆ ಒಂದು ಪರಿಚಯ ಪತ್ರವನ್ನು ಬರೆದುಕೊಟ್ಟಿದ್ದರು ಅಜಬ್ಖಾನರು ಆ ಪತ್ರವನ್ನು ನೋಡಿ ಸಂತೋಷ ಸೂಚಿಸಿ ಮಾರನೆಯ ದಿನ ಬೆಳಗ್ಗೆ ನಾವಿಬ್ಬರೂ ಅವರು ಬಿಡಾರ ಮಾಡಿಕೊಂಡಿದ್ದ ಮೇಯ್ಡನ್ ಹೋಟೆಲ್ನಲ್ಲಿ ಅವರ ಕೋಣೆಯಲ್ಲಿ ಸೇರಬಹುದೆಂದು ಸಲಹೆ ಕೊಟ್ಟರು ನಾನು ಅದರಂತೆ ಅಲ್ಲಿಗೆ ಹೋದಾಗ ಅಜಬ್ಖಾನ್ ಅವರು ನನ್ನನ್ನು ಸ್ವಾಗತಿಸಿ ಬನ್ನಿ ಬೆಳಗಿನ ಪಲಹಾರ ಮುಗಿಸಿಕೊಂಡು ಬರೋಣ ಆಮೇಲೆ ವಿರಾಮದಲ್ಲಿ ಮಾತುಕತೆ ಎಂದರು ನಾನು ಅಲ್ಲಿ ಉಪಹಾರ ಮಾಡತಕ್ಕವನಲ್ಲವೆಂದು ಕ್ಷಮೆ ಬೇಡಿದಾಗ ಅವರು ಆದರೇನು ನಾನು ನನ್ನ ಇತರ ಸ್ನೇಹಿತರು ಉಪಹಾರ ಮಾಡುತ್ತಿರುವಾಗ ನೀವು ನನ್ನ ಪಕ್ಕದಲ್ಲಿ ಕುಳಿತು ಸಂಭಾಷಣೆಯಲ್ಲಿ ಸೇರಬಹುದಲ್ಲ ಎಂದರು ಶೇಷಣ್ಣನವರ ಖ್ಯಾತಿ ಈ ಮಾತು ನಡೆದದ್ದು ಅಜಬ್ಖಾನರ ಕೊಠಡಿಯ ಹೊಸ್ತಿಲ ಮುಂದುಗಡೆ ನಾವು ಮಾತನಾಡುತ್ತಿದ್ದಂತೆ ಪಕ್ಕದ ಕೊಠಡಿಯಿಂದ ಒಬ್ಬ ದೊಡ್ಡ ಮನುಷ್ಯರು ಹೊರಕೆ ಬಂದು ಖಾನ್ಸಾಹೇಬರಿಗೆ ಸಲಾಂ ಹೇಳಿದರು ಖಾನ್ಸಾ ನನ್ನನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟರು ಇವರು ಸರ್ ಹರಿಶ್ಚಂದ್ರ ವಿಶನ್ ರಾಯ್ ಸಿಂಧೂ ಪ್ರಾಂತದವರು ಅನೇಕ ಗಿರಣಿಗಳ ಮಾಲೀಕರು ನೀವು ತಿಳಿದುಕೊಳ್ಳಬೇಕಾದವರು ಹಾಗೆಯೇ ನಾನು ಬೆಂಗಳೂರಿನವನೆಂದು ರಾಯರವರಿಗೆ ತಿಳಿಸಿದರು ರಾಯರವರು ನನ್ನ ಕಡೆಗೆ ತಿರುಗಿ ಕೇಳಿದರು ಬೆಂಗಳೂರು ಬೆಂಗಳೂರು ಮೈಸೂರು ದೇಶವಲ್ಲವೇ ಹೌದು ಬೆಂಗಳೂರು ಮೈಸೂರು ಸಂಸ್ಥಾನದ ಸರಕಾರದ ಕೇಂದ್ರ ಪಟ್ಟಣ ಮೈಸೂರು ಪಟ್ಟಣವು ಮಹಾರಾಜರ ವಾಸಸ್ಥಾನ ಆದದರಿಂದ ಮುಖ್ಯ ರಾಜಧಾನಿ ಮೈಸೂರಿನಲ್ಲಿ ಶೇಷಣ್ಣ ಎಂಬ ಸಂಗೀತಗಾರರಿದ್ದರಲ್ಲವೇ ಅವರನ್ನು ನೀವು ಬಲ್ಲಿರ ಹೌದು ಶೇಷಣ್ಣನವರನ್ನು ನಾನು ಕೊಂಚ ಕೊಂಚ ಬಲ್ಲೆ ಅವರು ನನಗಿಂತ ಎಲ್ಲ ವಿಷಯಗಳಲ್ಲೂ ದೊಡ್ಡವರು ಬಹಳ ದೊಡ್ಡವರು ಅವರನ್ನು ನಾನು ಬಲ್ಲೆ ಬಲ್ಲೆನೆಂದು ಹೇಳಿದರೆ ಸಾಹಸವಾದಿತ್ತು ಅವರು ನಿಮಗೆ ತಿಳಿದಿದ್ದರೆ ನನಗೆ ನಿಮ್ಮಿಂದ ಒಂದು ಉಪಕಾರವಾಗಬೇಕಲ್ಲ ಅಪ್ಪಣೆಯಾಗಲಿ ನನ್ನಿಂದ ನಡೆಯುವುದಾದರೆ ಸಂತೋಷದಿಂದ ಮಾಡಿಯೇನು ಶೇಷಣ್ಣನವರ ವೀಣಾವಾದನವನ್ನು ನಾನು ಬೊಂಬಾಯಿಯಲ್ಲಿ ಮೂರು ನಾಲ್ಕು ಸಲ ಕೇಳಿದ್ದೇನೆ ಈಗ ಇನ್ನೊಂದು ಸಾರಿ ಕೇಳಬೇಕೆಂದು ಆಸೆಯಾಗುತ್ತಿದೆ ನನಗೆ ವಯಸ್ಸು ಎಂಬತ್ತಾಗಿದೆ ಆದ್ದರಿಂದ ಮೈಸೂರಿನಷ್ಟು ದೂರ ಪ್ರಯಾಣ ಮಾಡುವ ಧೈರ್ಯವಿಲ್ಲ ಅವರು ಬೊಂಬಾಯಿಗೆ ದಯ ಅವರ ಪ್ರಯಾಣದ ಎಲ್ಲ ಖರ್ಚು ನಾನು ನೋಡಿಕೊಳ್ಳುತ್ತೇನೆ ನಾನು ಬದುಕಿರುವಷ್ಟರೊಳಗಾಗಿ ಒಂದು ಸಾರಿ ಅವೀಣೆ ಕೇಳಬೇಕೆಂದು ಆಸೆ ಇದರಿಂದ ಹೆಮ್ಮೆಯನ್ನು ಹೇಗೆ ಮಾತುಗಳಿಂದ ತಿಳಿಸಬಹುದು ಇಂಡಿಯಾ ದೇಶಕ್ಕೆ ವಿದೇಶಗಳಲ್ಲಿ ಗಾಂಧಿಯ ದೇಶ ಎಂದು ಹೆಸರು ಬಂದಂತೆ ಮೈಸೂರಿಗೆ ಇತರ ಪ್ರಾಂತಗಳಲ್ಲಿ ಶೇಷಣ್ಣನವರ ದೇಶ ಎಂಬ ಹೆಸರು ಬಂದಿತ್ತು ಈ ಉಪಾಖ್ಯಾನವನ್ನು ಇಲ್ಲಿ ಹೇಳುವುದರ ಉದ್ದೇಶ ಮೈಸೂರಿಗೆ ಒಂದಾನೊಂದು ಕಾಲದಲ್ಲಿ ಸಂಗೀತ ಪ್ರಸಿದ್ಧಿಯನ್ನು ತೋರಿಸುವುದು ದಕ್ಷಿಣ ಇಂಡಿಯಾದಲ್ಲಿ ಸಂಗೀತಕ್ಕಾಗಿ ಹೆಸರಾಂತ ಸ್ಥಳಗಳಲ್ಲಿ ಮೈಸೂರಿನದು ಅಗ್ರಸ್ಥಾನವಾಗಿತ್ತವೆನ್ನಬಹುದು ಅಥವಾ ಸಂಜಾ ಊರಿಗೆ ಮೈಸೂರು ಸಮಾನವಾದದ್ದೆಂದಾದರೂ ಹೇಳಬಹುದು ಶೇಷಂಡನವರ ಕಾಲಕ್ಕೆ ಹಿಂದೆಯೇ ಆ ಕೀರ್ತಿ ಪ್ರಾರಂಭವಾಗಿತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಸಂಗೀತಶಾಸ್ತ್ರ ಸಂ ಸಂಪ್ರದಾಯಗಳಲ್ಲಿ ನಿಶ್ಚಿತ ಯೋಗ್ಯತೆ ಪಡೆದಿದ್ದ ವಿದ್ವಾಂಸರು ಅವರು ಸ್ವತಃ ಕೆಲವು ಗೆಯ ಕೃತಿಗಳನ್ನು ರಚಿಸಿದ್ದದಲ್ಲದೆ ಬಹುಮಂದಿ ಸಂಗೀತ ವಿದ್ವಾಂಸರಿಗೆ ವಿಶಾಲವಾಗಿ ಆಶ್ರಯ ಕೊಟ್ಟಿದ್ದವರು ಆ ವಿದ್ವಾಂಸರುಗಳಲ್ಲಿ ಮುಖ್ಯರಾದವರು ಸಾಂಬಯ್ಯ ಸದಾಶಿವರಾವ್ ಶಿವರಾಮಯ್ಯ ಪದ್ಮನಾಭಯ್ಯ ಮೊದಲಾದವರು ಈ ಮಹನೀಯರಲ್ಲಿ ಬಹುಮಂದಿಯ ಹೆಸರುಗಳು ಹೆಸರು ಮಾತ್ರವಾಗಿ ನಿಂತಿವೆ ಅವರ ಜೀವಿತ ಸಂಗತಿಗಳು ಎಲ್ಲಿಯೂ ಲಿಖಿತವಾಗಿಲ್ಲ ಸಂಗೀತದ ವಿಷಯದಲ್ಲಿ ಬೆಂಗಳೂರು ಎಂದೂ ಮೈಸೂರಿನಷ್ಟು ಪ್ರಸಿದ್ಧವಾಗಿದ್ದದ್ದಲ್ಲ ಮೈಸೂರಿನ ಹೆಚ್ಚು ಪ್ರಸಿದ್ಧಿಗೆ ಕಾರಣ ಅಲ್ಲಿಯ ವಿದ್ವದ್ಬಾಫುಳ್ಯ ಬಾಹುಳ್ಯ ಅದಕ್ಕೆ ಕಾರಣ ಅಲ್ಲಿಯ ರಾಜಾಶ್ರಯ ಪ್ರಜಾರಾಜ್ಯದಲ್ಲಿ ಸಂಗೀತ ಸಾಹಿತ್ಯ ಶಿಲ್ಪಾದಿ ಕಲೆಗಳಿಗೆ ಪ್ರೋತ್ಸಾಹ ಕಡಿಮೆ ಎಂದು ಹೇಳುವುದುಂಟು ಅದು ಹಾಗಲ್ಲ ಎನ್ನುವುದೂ ಉಂಟು ಯುರೋಪ್ ಅಮೆರಿಕ ದೇಶಗಳಲ್ಲಿ ವರ್ಣಚಿತ್ರಕಲೆ ಮ್ಯೂಸಿಯಂಗಳು ವಿಗ್ರಹ ಶಿಲ್ಪ ವರ್ಣಚಿತ್ರಲೇಖನ ನಾಟಕಾಭಿನಯ ಸಂಗೀತ ಇವೆಲ್ಲಕ್ಕೂ ಯಥೇಷ್ಟವಾಗಿ ಆಶ್ರಯ ದೊರಕುತ್ತಿದೆ ಎಂದು ಕೆಲವರು ದೃಷ್ಟಾಂತಗಳ ಕಡೆ ಕೈ ಉಪಭೋಗ ಸಾಧನ ಇಲ್ಲಿ ವಿಚಾರ ಮಾಡಬೇಕಾದ ಅಂಶ ಹೊಂದಿರುವಂತೆ ತೋರುತ್ತದೆ ಪಾಶ್ಚಾತ್ಯ ದೇಶಗಳ ಸಾಮಾನ್ಯ ಜನರು ದೇಹ ಜೀವನದ ಭೋಗವಿಲಾಸಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರು ಅವರ ಎಣಿಕೆಯಲ್ಲಿ ಕಲೆಯೆಂಬುದು ಒಂದು ಉಪಯೋಗ ಸಾಮಗ್ರಿ ಸಂಜೆ ಎಲ್ಲಿಯಾದರೂ ಹಾಯಾಗಿ ಕುಳಿತು ಕಾಲ ಕಳೆಯಬೇಕು ಕಾರ್ಯಾಲಯಗಳಲ್ಲಿಯೂ ಎಂಟು ಹತ್ತು ಗಂಟೆ ದುಡಿದು ಶ್ರಮಪಟ್ಟವರ ಮನಸ್ಸಿಗೆ ಕೊಂಚ ಉಲ್ಲಾಸ ಬೇಕಾಗುತ್ತದೆ ಸಂಗೀತ ನರ್ತನ ವರ್ಣಚಿತ್ರ ಇದಕ್ಕಾಗಿ ಜನ ಸಾಯಂಕಾಲ ಚೊಕ್ಕಟವಾದ ಉಡುಪು ಧರಿಸಿ ನಾಟಕ ಶಾಲೆಗಳಿಗೂ ಹೋಗುತ್ತಾರೆ ಅಲ್ಲಿ ಜಾಸ್ ಮೊದಲಾದ ರೀತಿಯ ಅಬ್ಬರದ ಸಂಗೀತವೋ ಕುಣಿತವೋ ಅವರಿಗೆ ಕಾಲಕ್ಷೇಪ ಸಾಧಕವಾಗುತ್ತದೆ ಕಾಲಕ್ಷೇಪವೆಂದರೆ ಹೊತ್ತು ಕಳೆಯುವುದು ಬೇಸರ ಇದರಲ್ಲಿ ದೋಷವೇನೂ ಇಲ್ಲ ಇದು ಬಹುಮಂದಿಗೆ ಅವಶ್ಯವಾದ ಒಂದು ಕಾರ್ಯಕ್ರಮವೇ ದೇಹಕ್ಕೆ ಭೋಜನ ಹೇಗೋ ಮನಸ್ಸಿಗೆ ವಿನೋದ ಹಾಗೆ ಭೋಜನದಲ್ಲಿ ಗುಣಸೋಪಾನಗಳು ಉಂಟಷ್ಟೇ ಒಂದು ಹಂತದಲ್ಲಿ ಹಸಿವು ತೀರಿದರೆ ತೃಪ್ತರಾಗುವವರು ಇದ್ದಾರೆ ಅವರಿಗೆ ಬೇಕಾದದ್ದು ಮುಖ್ಯವಾಗಿ ಗಾತ್ರ ಪರಿಮಾಣ ಅವರಿಗೆ ವಿವಿದ ರುಚಿಗಳು ಬೇಡವೆಂದಲ್ಲ ಆದರೆ ರುಚಿಗಿಂತ ಮುಖ್ಯವಾದದ್ದು ಗಾತ್ರ ಬಾಹುಳ್ಯ ಸೋಪಾನದ ಮೇಲೂ ಹಂತದಲ್ಲಿರುವವರಿಗಾದರೂ ಗಾತ್ರಕ್ಕಿಂತ ರಸವು ಮುಖ್ಯ ಅವರು ರುಚಿ ನೋಡುವುದು ಒಂದೆರಡು ಚಮಚಗಳಷ್ಟೊಂದು ಮಾತ್ರ ಆದರೆ ಆ ಸ್ವಲ್ಪದಲ್ಲಿ ಏಲಕ್ಕಿಯ ಗಮಲ ಗಮಲು ಇರಬೇಕು ಕೇಸರಿ ಇರಬೇಕು ಪಚ್ಚೆಕರ್ಪೂರವಿರಬೇಕು ಭೋಜನ ಕಾಲದಲ್ಲಿ ಹೂವು ಗಂಧ ಊದುಕಡ್ಡಿಗಳ ಪರಿಮಳವಿರಬೇಕು ಒಳ್ಳೆಯ ಸಂಗೀತವೂ ಬೇಕು ಬ್ರಾಹ್ಮಣ ಭೋಜನದ ಕಾಲದಲ್ಲಿ ವೇದ ಸೂಕ್ತಗಳನ್ನು ಶ್ರೀಮದ್ ದ್ರಾಮಾಯಣಾದಿ ಸತ್ಕಾವ್ಯಗಳನ್ನು ಶ್ಲೋಕಗಳನ್ನು ಹೆದು ವಾಡಿಕೆ ಹಿಟ್ಟು ಅಂಬಲಿಯ ಊಟವು ಹೊಟ್ಟೆಯನ್ನು ತುಂಬಿಸಿ ಹಸಿವನ್ನು ಹೋಗಲಾಡಿಸುತ್ತದೆ ದೇಹದೃಷ್ಟಿಯಿಂದ ರಸಿಕ ಭೋಜನವು ಮಾಡುವ ಕಾರ್ಯವೂ ಆದರೆ ರಸಿಕ ಭೋಜನದಲ್ಲಿ ಎರಡೂ ಕ್ರಿಯೆಗಳು ನಡೆಯುತ್ತವೆ ದೇಹ ಪೋಷಣೆಯ ಜೊತೆಗೆ ಮನಸ್ಸೋಲ್ಲಾಸ ಸೇರುತ್ತದೆ ಮನಸ್ಸು ಉಲ್ಲಾಸದಿಂದ ನವಚೈತನ್ಯವನ್ನು ಪಡೆಯುತ್ತದೆ ಜೀವತಾರಕ ತಲೆಯ ಕಾರ್ಯವೂ ಹಾಗೆಯೇ ಎರಡು ದರ್ಜೆಗಳುಳ್ಳದ್ದು ಮೂರು ದರ್ಜೆಗಳುಳ್ಳದ್ದು ಎಂದು ಹೇಳಬಹುದು ಅದು ಮೊದಲು ಕಾಲಕ್ಷೇಪ ವಿನೋದಕ್ಕೆ ಸಾಧನವಾಗುತ್ತದೆ ಆಮೇಲೆ ಅದು ಮನೋರಂಜಕವೂ ಆಗುತ್ತದೆ ಮನೋವಿಕಾಸದ ಮೇಲೆ ಅದು ಜೀವಚ್ಛೋದಕವೂ ಆಗಬಹುದು ಜೀವಚ್ಛೋದಕವಾಗುವುದೆಂದರೆ ಮನಸ್ಸನ್ನು ತಾತ್ಕಾಲಿಕ ವ್ಯಾಪಾರದಿಂದ ಇನ್ನೂ ಗಂಭೀರವಾದ ವಿಚಾರಕ್ಕೆ ತಿರುಗಿಸುವುದು ರಾಮಾಯಣವನ್ನು ಭಾರತವನ್ನು ಕೇಳಿದವರು ಕಥಾ ಸಂವಿಧಾನದಿಂದ ಸಂತೋಷ ವರ್ಣನೆ ಸಂಭಾಷಣೆಗಳಿಂದ ಉಲ್ಲಾಸಿತರಾಗಬಹುದು ಹಾಗೆ ಉಲ್ಲಾಸಪಟ್ಟ ಮನಸ್ಸು ಜೀವಿತದ ಗಂಭೀರ ಪ್ರಶ್ನೆಗಳಿಗೆ ತಿರುಗಲಬಹುದು ತ್ಯಾಗರಾಜರ ಕೀರ್ತನೆಗಳನ್ನು ಕೇಳಿದ ಮೇಲೆ ಕಿವಿಯಲ್ಲಿ ನಿಶ್ಶಬ್ದವಾದ ಮನಸಿನ ಅಂತರಾಳದಲ್ಲಿ ಒಂದು ಧ್ವನಿ ಕೇಳಿಬರುತ್ತದೆ ಅದು ಜೀವತಾರಕವಾದ ಧ್ವನಿ ಪ್ರಜಾಯುಗದಲ್ಲಿ ಯುಗದಲ್ಲಿ ಪ್ರಜಾ ರಾಜ್ಯದಲ್ಲಿ ಈ ದರ್ಜೆಯ ಕಲೆಗೆ ಪುರಸ್ಕಾರ ಉಂಟೋ ಪಾಶ್ಚಾತ್ಯರಲ್ಲಿ ಕಲೆ ಈ ಮೇಲ್ಮಟ್ಟವನ್ನು ಮುಟ್ಟಿಲ್ಲವೆಂದು ಹೇಳಲಾಗದು ರೋಮ್ ಪಟ್ಟಣದಲ್ಲಿರುವ ಪೋಪ್ ಗುರುವಿನ ಮಠಕ್ಕೆ ಸೇರಿದ ಪ್ರಾರ್ಥನಾ ಮಂದಿರಗಳಲ್ಲಿ ಲಿಯೋನಾರ್ಡೋ ಡಾವಿಂಚಿ ಮೈಕೇಲ್ ಮದಲಾದವರು ಮೊದಲಾದವರು ಯೇಸುಕ್ರಿಸ್ತನ ಮತ್ತು ಆತನ ಭಕ್ತ ಪರಂಪರೆಯ ಜೀವನ ಸಂದರ್ಭಗಳನ್ನು ಕಣ್ಣಿಗೆ ಕಟ್ಟಿದಂತೆ ವರ್ಣಚಿತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ ಹಾಗೆಯೇ ಕಾರ್ಡಿನಲ್ ನ್ಯೂಮನ್ ಮೊದಲಾದ ಸಾಧುಸಂತರು ಕೀರ್ತನೆಗಳನ್ನು ಹಾಡಿದ್ದಾರೆ ಈಚಿನ ಕಾಲದಲ್ಲಿ ಎಪ್ಸ್ಟಿನ್ ಮೊದಲಾದ ವಿಗ್ರಹ ಶಿಲ್ಪಿಗಳು ಜೀವಸ್ಪರ್ಶಿಯಾದ ಗಂಭೀರ ಭಾವಗಳನ್ನು ಚಿತ್ರಿಸಿದ್ದಾರೆಂದು ಕೇಳಿದ್ದೇನೆ ಬಿಥೋವನ್ ಬಾ ಮೊದಲಾದವರ ಗಾನಧಾರೆಯು ಸಮುದ್ರ ಘೋಷದಂತೆ ಅದ್ಭುತ ರಸೋತ್ಪಾದಕವಾಗಿ ಕರುಣಾ ರಸೋತ್ಪಾದಕವಾಗಿ ವೀರ ರಸೋತ್ಪಾದಕವಾಗಿ ಹರಿಯುತ್ತದಂತೆ ಏವಂಚ ಕಲೆಯಲ್ಲಿ ಜೀವಸ್ಪರ್ಶಿಯಾದ ಒಂದು ತರಗತಿ ಯುರೋಪಿನಲ್ಲಿಯೂ ಉಂಟೆಂಬುದನ್ನು ನಾವು ಒಪ್ಪಬೇಕು ಅಂತ ಜೀವಸ್ಪರ್ಶಿಯಾದ ಕಲೆಗೆ ಪ್ರಜಾಪ್ರಧಾನ ಯುಗದಲ್ಲಿ ಮನ್ನಣೆಯುಂಟೆ ಎಂಬುದು ನಮ್ಮ ಈಗಿನ ಪ್ರಶ್ನೆ ಒಂದು ಸಾಮಾನ್ಯ ಮಟ್ಟದ ಕಲೆಗೆ ಮನ್ನಣೆಯುಂಟೆಂಬುದು ನಿಸ್ಸ ನಿಸ್ಸಂದೇಹವಾದ ಮಾತು ಬೀದಿಯಲ್ಲಿ ತಮಟೆಯ ಸದ್ದು ಹೊರಟರೆ ಅಡಿಗೆ ಮನೆಯಲ್ಲಿರುವವರು ಈಚೆಗೆ ಬರುತ್ತಾರೆ ಲಾರಲಪ್ಪ ಲಾರಲಪ್ಪ ಅಥವಾ ಸಿಎಟಿ ಕ್ಯಾಟ್ ಕ್ಯಾಟ್ ಮಾನೆ ಬಿಲ್ಲಿ ಇಂತಹ ಹಾಡುಗಳು ರೇಡಿಯೋದಿಂದಲೋ ಗ್ರಾಮಫೋನ್ ನಿಂದಲೋ ಹೊರಟರೆ ಮನೆ ಮಕ್ಕಳೆಲ್ಲ ಕಿವಿಯಾಗಿಲ್ಲಿಸಿಕೊಂಡು ಕೂಡುತ್ತಾರೆ ಹೋಟೆಲ್ ಸಿನಿಮಾ ಮಂದಿರಗಳ ಮುಂದೆ ಇರಿಸುವ ಬೊಂಬೆಗಳನ್ನು ನೋಡುವುದಕ್ಕೂ ಅಲ್ಲಿ ಕೇಳಿ ಬರುವ ಹಾಡುಗಳನ್ನು ಕೇಳುವುದಕ್ಕೂ ಯುವಜನರು ತಂಡೋಪತಂಡವಾಗಿ ಸೇರುತ್ತಾರೆ ಇದೆಲ್ಲಾ ಒಂದು ಬಟ್ಟ ಇಂದ್ರಿಯಕ್ಕೆ ಅಪ್ಯಾಯ ಮಾನ ಅಪ್ಯಾಯನ ಮಾಡಬಲ್ಲದು ಇದಕ್ಕಿಂತ ಉನ್ನತವಾದ ಮಟ್ಟದ ಕಲೆಯನ್ನು ಮನ್ನಣೆ ಮಾಡುವರೆಷ್ಟು ಜನ ಸಂಸ್ಕಾರ ಅವಶ್ಯ ಮೇಲ್ಮಟ್ಟದ ಕಲೆಯ ಸ್ವಾರಸ್ಯವನ್ನು ಕಾಣುವುದಕ್ಕೆ ಅಶಿಷ್ಟು ಸಂಸ್ಕಾರವಿರಬೇಕು ಅಂತ ಸಂಸ್ಕಾರ ನಮ್ಮ ಸಾಮಾನ್ಯ ಜನರಲ್ಲಿ ಇರುತ್ತದೆಯೇ ಪುರಾತನ ಗ್ರೀಸಿನಲ್ಲಿ ಅಥೆನ್ಸ್ ಪಟ್ಟಣದಲ್ಲಿ ಪ್ರಜಾಸಾಮಾನ್ಯವು ಸಂಸ್ಕಾರ ಸಂಪನ್ನವಾಗಿತ್ತೆಂದು ಚರಿತ್ರಕಾರರು ಊಹಿಸಿದ್ದಾರೆ ಅರಿಸ್ತಾ ಫನೀಸ್ ಅಸ್ಕಿ ಅಸ್ಕಿಲಸ್ ಮೊದಲಾದ ಮಹಾಕವಿಗಳ ನಾಟಕಗಳನ್ನು ಪ್ರದರ್ಶನ ಮಾಡುವಾಗ ಅಥೆನ್ಸ್ ಮಹಾಜನರು ಆ ನಾಟಕಗಳ ಯೋಗ್ಯತಾ ತಾರತಮ್ಯವನ್ನು ನಿರ್ಣಯಿಸಬಲ್ಲವರಾಗಿದ್ದರಂತೆ ಅದು ಹೇಗೋ ನಮ್ಮ ದೇಶದಲ್ಲಿ ಈ ಹೊತ್ತಂತೂ ಸಾಮಾನ್ಯ ಜನರ ಸಂಸ್ಕೃತಿ ಆ ಮಟ್ಟದ್ದೆನ್ನಲಾಗದು ನಮ್ಮಲ್ಲಿ ವಿದ್ಯಾವಂತರೆನ್ನಿಸಿಕೊಂಡವರು ರಬಾರಬಿ ರಂಗುಗಳನ್ನು ದಪದಪ ದಪ್ಪ ಮಾತುಗಳನ್ನು ಗಟ್ಟಿಗಟ್ಟಿ ಅರಚಾಟಗಳನ್ನು ಕಲೆಯಂದು ಭ್ರಮಿಸುತ್ತಾರೆ ಒಂದು ಮದುವೆಯಲ್ಲಿ ಲಗ್ನದ ವೇಳೆ ಮುಗಿದು ತಾಂಬೂಲ ವಿನಿಯೋಗವಾದ ಬಳಿಕ ಕೊಂಚ ತಡವಾಗಿ ಅಲ್ಲಿಗೆ ಬಂದ ಒಬ್ಬ ಅತಿಥಿಗಳು ಏನು ಶುಭ ಸೂತ ಕೇಳಬರುತ್ತಿಲ್ಲವಲ್ಲ ಎಂದು ಕೇಳಿದರಂತೆ ಅವರ ಮನಸ್ಸಿನಲ್ಲಿ ಇದ್ದದು ಹಾಡುಗಳು ಎಂದು ಬಹುಶಃ ಅಲ್ಲಿಯ ಮೇಳವೋ ಹಾಡುಗಳೋ ಆ ವರ್ಣನೆಗೆ ತಕ್ಕಂತೆ ಇದ್ದವೋ ಏನೋ ಇದರಿಂದ ತೋರುವುದೇನೆಂದರೆ ಉನ್ನತ ಅಂತಸ್ತಿನ ಕಲೆಯನ್ನು ಪುರಸ್ಕರಿಸುವಷ್ಟು ಮನಸ್ಸಂಸ್ಕಾರವನ್ನು ನಮ್ಮ ಸಾಮಾನ್ಯ ಜನತೆ ಪಡೆದಿಲ್ಲವೆಂದು ಈ ಸಿದ್ಧಾಂತದಿಂದ ಹೊರಡುವ ಸಂಗತಿ ಏನೆಂದರೆ ಅತ್ಯುತ್ತಮವಾದ ಕಲೆಗೆ ರಾಜರ ಆಶ್ರಯವೂ ಅವಶ್ಯವೆಂಬುದು ಇಂಥ ನಿರ್ವಾಜವಾದ ಉದಾರವಾದ ಆಶ್ರಯವನ್ನು ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಯೋಗ್ಯತಾ ಮಾಡಿ ವಿದ್ವಾಂಸರಿಗೆ ಕೊಡುತ್ತಿದ್ದರು ಅದರಿಂದ ಮೈಸೂರು ಸಂಸ್ಥಾನದ ವಿದ್ವತ್ ಪ್ರಶಸ್ತಿ ಬೆಳೆಯಿತು ವ್ಯಾಪಾರ ಬುದ್ಧಿ ಈಗ ಪ್ರಜಾರಾಜ್ಯದಲ್ಲಿ ರಾಜಮಹಾರಾಜರು ನಿರ್ಣಾಮವಾಗಿ ಜಮೀನುದಾರರು ಶ್ರೀಮಂತರು ನಿರ್ಗತಿಕರಾಗಿರುವುದರಿಂದ ಕಲೆಗೆ ಸಿಕ್ಕುತ್ತಿರುವ ಪ್ರೋತ್ಸಾಹ ಅತ್ಯುತ್ತಮ ದರ್ಶಿ ದರ್ಜೆಯ ಕಲೆಗೆ ಪೋಷಕವಾಗಲಾರದು ಯಾವುದು ಜನರ ಮನಸ್ಸನ್ನು ಹಿಡಿದಿತೋ ಅದಕ್ಕೆ ಈಗ ಬೆಲೆ ಯಾವ ಕಲೆಯಿಂದ ವ್ಯಾಪಾರಕ್ಕೆ ಗಿರಾಕಿ ಹೆಚ್ಚಿತೋ ಅದೇ ಕಲೆ ಹಿಂದಿನ ಕಾಲದಲ್ಲಿ ಗಿಡ್ಡಜೆಟ್ಟಿ ಎಂಬಾತನಿದ್ದನಂತೆ ಆತ ಹಣವಂತ ಆದರೆ ಲೋಬಿ ಯಾಚನೆಗಾಗಿ ಬಂದ ಬ್ರಾಹ್ಮಣರನ್ನು ಬೈದು ಅಟ್ಟಿಬಿಡುತ್ತಿದ್ದನಂತೆ ಒಂದಾನೊಂದು ದಿನವು ಬಯಾಚಕ ಹಟ ಮಾಡಿ ಆತನಲ್ಲಿಗೆ ಹೋದನಂತೆ ಕಾಸು ಕೀಳೇ ಬೇಕೆಂದು ಆತನಿಗೆ ಜಟ್ಟಫನವರು ಒಂದು ಸವಾಲು ಹಾಕಿದರು ನೀವು ನನ್ನ ಮೇಲೆ ಮಂತ್ರ ಹೇಳಿದರೆ ಒಂದು ರೂಪಾಯಿ ಕೊಡುತ್ತೇನೆ ಎಂದು ಆ ಬಡಬ್ರಾಹ್ಮಣ ಓಹೋ ಅದಕ್ಕೇನು ಈಗಲೇ ಹೇಳುತ್ತೇನೆ ಎಂದು ಆರಂಭಿಸಿದ ಕುಬ್ಜೋ ಮುಲ್ಲಾಕ್ಯೋ ಬ್ರಾಹ್ಮಣಾನ್ ಬ್ರಾಹ್ಮಣಾನ್ ಬಾಧತೆ ಹೀಗೆಂದು ಉದಾತ್ತಾನು ದಾ ದಾತ್ತಾದೀಶ್ವರ ಸಹಿತವಾಗಿ ಕ್ರಮ ಜಟ್ಟೆಗಳನ್ನು ಹೇಳಿದನಂತೆ ಕುಬ್ಜೋ ಮಲ್ಲಾಖ್ಯೋ ಮಲ್ಲಾಖ್ಯ ಕುಬ್ಜಃ ಈ ರೀತಿಯಾಗಿ ಗಿಡ್ಡಾ ಜಟ್ಟಿ ಪ್ರಸನ್ನನಾಗಿ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟನಂತೆ ಇಂತಹದ್ದು ಕಮರ್ಷಿಯಲ್ ಆರ್ಟ್ ನಿಜವಾಗಿ ಕಲೆಗೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಎಲ್ಲಿಂದ ಪ್ರೋತ್ಸಾಹ ಬಂದಿ ಈಗ ಯಾರು ಹೇಳಲಾಗದು ಭರ್ತೃಹರಿಯ ಮಾತು ಹೀಗಿದೆ ಬೋದ್ದಾರೋ ಮತ್ಸರಗ್ರಾಸ್ತಾ ಪ್ರಭವಹ ಸ್ಮಯದೂಷಿತಾ ಅಬೋಧೋಪತಾಶ್ಚಾನ್ಯೆ ಜೀರ್ಣಮಂಗೆ ಸುಭಾಷಿತಂ ಯಾರು ಇತರರಿಗೆ ತಿಳುವಳಿಕೆ ಕೊಡಬಲ್ಲ ಶಕ್ತಿಯುಳ್ಳ ವಿದ್ವಾಂಸರೋ ಅವರಲ್ಲಿ ಪರಸ್ಪರ ಅಸೂಯೆ ಕಚ್ಚಾಟ ರಾಜ ಶ್ರೀಮಂತರುಗಳೋ ಎಂದರೆ ಅವರು ಮದಾಂಧರು ಅವರಿಗೆ ಏನೂ ಬೇಕಿಲ್ಲ ಮಿಕ ಸಾಮಾನ್ಯ ಜನರಾದರೂ ಅಜ್ಞಾನದಲ್ಲಿ ಮುಳುಗಿದ್ದಾರೆ ಹೀಗೆ ಸಾಹಿತ್ಯವು ಸಂಗೀತವು ತತ್ತದುಪಾಸಕರಲ್ಲಿಯೇ ಕರಗಿ ನಶಿಸಬೇಕಾಗಿದೆ ಬೆಂಗಳೂರಿನ ದುರಿನರು. ಇಷ್ಟು ಪ್ರಸಂಗದ ಉದ್ದೇಶ ನಮ್ಮ ರಾಜಮಹಾರಾಜರು ಮಾಡುತ್ತಿದ್ದ ಅವ್ಯಾಜವಾದ ಧಾರಾಳವಾದ ಕಲಾಪರಿಪೋಷಣೆಯನ್ನು ವಾಚಕರ ಗಮನಕ್ಕೆ ತರುವುದು ಬೆಂಗಳೂರಿನಲ್ಲಿ ರಾಜಾಶ್ರಯವಿಲ್ಲದಿದ್ದರಿಂದ ಇಲ್ಲಿ ಸಂಗೀತ ಕಲೆಗೆ ಜೊರೆತ ಆಶಯ ಮಿತವಾಗಿಯೇ ಇತ್ತು ಆದರೂ ಇಲ್ಲಿಯ ಸಂಗೀತ ಪ್ರಪಂಚ ಸರ್ವಶೂನ್ಯವಾಗಿಯೇನೂ ಇರಲಿಲ್ಲ ಬಹುಮಂದಿ ಎಲ್ಲದಿದ್ದರೂ ಕೆಲ ಮಂದಿಯಾದರೂ ಒಳ್ಳೆಯ ವಿದ್ವಾಂಸರಿದ್ದರು ಅವರಲ್ಲಿ ನನಗೆ ಪರಿಚಿತರಾಗಿದ್ದವರು ಕೆಂಪೇಗೌಡರು ದಕ್ಷಿಣ ಶಾಸ್ತ್ರಿಗಳು ಸುಬ್ಬರಾಯ ಸುಬ್ಬರಾಮಾಚಾರ್ಯರು ಕರೂರು ಕೃಷ್ಣರಾಯರು ಅನಂತಶಾಸ್ತ್ರಿಗಳು ವೈಣಿಕ ಅಯ್ಯಂಗಾರ್ಯರು ರುದ್ರಪಟ್ಟಣದ ವೆಂಕಟರಾಮಯ್ಯನವರು ವೀಣೆ ಗೋಪಾಲರಾಯರು ಪಿಟೀಲು ತಾಯಪ್ಪನವರು ಪಿಟೀಲು ಪುಟ್ಟಪ್ಪನವರು ಹಲಸೂರಿನ ಮುನಿವೆಂಕಟಪ್ಪನವರು ನಾಗಭೂಷಣಂ ಮುನಿವೆಂಕಟದಾಸಯ್ಯ ಇವರು ಮುಖ್ಯರಾದವರು ಸುಬ್ಬರಾಯಾಚಾರ್ಯರನ್ನು ನಾನು ಕೇಳಿದ್ದು ಒಂದೆರಡು ಸಾರಿ ಮಾತ್ರ ಅವರು ವೃತ್ತಿಯಲ್ಲಿ ಸ್ವರ್ಣಕಾರರು ಸಂಗೀತಗಾರರಲ್ಲಿ ಕೆಲವರು ಆತನನ್ನು ಕಳ್ಳಗಂಟಲಿನವನು ಎಂದು ತೆಗಳುತ್ತಿದ್ದರು ಆದರೆ ಅದು ಅಸೂಯೆಯ ಮಾತಿರಬಹುದು ಸುಬ್ಬರಾಯಾಚಾರ್ಯರು ಅಕ್ಷಯ್ಯ ಲಿಂಗಾ ಲಿಂಗಾವಿಭೋ ಎಂಬ ಶಂಕರಾಭರಣ ರಾಗದ ಕೀರ್ತನೆ ಹಾಡಿದ್ದನ್ನು ನಾನು ಕೇಳಿದ್ದೇನೆ ಅದು ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಸಂಸ್ಕೃತ ಭಾಷೆಯದು ಕೊಂಚ ಕಷ್ಟವಾದದ್ದೆಂದು ನನ್ನ ಅಭಿಪ್ರಾಯ ಹಾಡಿಗೆ ಕೇಳಿದರೆ ಅದ್ಭುತದ ಅನುಭವವಾಗಿ ರೋಮಾಂಚನ ಉಂಟಾಗುವುದೆಂಬುದಕ್ಕೆ ನನ್ನ ಅಂದಿನ ಅನುಭವ ಒಂದು ಸುಬ್ಬರಾಯಾಚಾರ್ಯರು ಅದಕ್ಕೆ ಸ್ವರ ಸಂಯೋಜನೆ ಮಾಡಿದ್ದು ನೆರವಲು ಸೇರಿಸಿದ್ದು ಅಪೂರ್ವವಾದ ಕಲ್ಪನಾ ಶಕ್ತಿಯನ್ನು ತೋರಿಸ್ ತೋರಿಸಿತ್ತೆಂದು ಕೆಲ ಮಂದಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಕರೂರು ಕೃಷ್ಣರಾಯರ ನಾನು ಕೇಳಿದ್ದು ಸಂಗೀತ ಕಚೇರಿಯಲ್ಲ ಅವರ ಮನೆಯಲ್ಲಿ ಅವರದು ಒಳ್ಳೆ ಶಾರೀರವಾಗಿದ್ದಿರಬೇಕು ನಾನು ಕಂಡಾಗ ಅವರು ಮುಪ್ಪಿಗೆ ಬರುತ್ತಿದ್ದರು ಶಾರೀರ ಶಕ್ತಿ ತಗ್ಗಿತ್ತು ಆದರೂ ಅವರ ರಾಗಕುಶಲತೆ ಕಾಣಬರುತ್ತಿತ್ತು ಅವರದು ಒಳ್ಳೆಯ ಜ್ಞಾನ ಕೃಷ್ಣರಾಯರ ರಾಯರು ಮಾದ್ವ ಬ್ರಾಹ್ಮಣರು ಭಕ್ತಿವಂತರು ಆಚಾರ ಶೀಲರು ಹೌದು ಅವರ ಶಿಷ್ಯರು ಅನೇಕರು ಅವರಲ್ಲಿ ಕೆಲವರು ಈಗಲೂ ಪ್ರವರ್ಧಮಾನರಾಗಿದ್ದಾರೆ ಕರೂರು ಕೃಷ್ಣರಾಯರು ದೊಡ್ಡ ಸಂಗೀತ ವಿದ್ವಾಂಸರು ಕೃಷ್ಣರಾಯರು ಸರಳ ಸ್ವಭಾವದವರು ಪಾಠ ಹೇಳುವುದರಲ್ಲಿ ದಕ್ಷರು ಕೆಂಪೇಗೌಡರು ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು ಮೊದಲಾದವರನ್ನು ಬೇರೆಯಾಗಿ ಪ್ರಸ್ತಾವಿಸುವುದಾಗುತ್ತದೆ ಬೆಂಗಳೂರಿನ ಗಾಯಕ ವಿದ್ವಾಂಸರ ಪ್ರಸ್ತಾವಕ್ಕೆ ಮೊದಲು ಬೆಂಗಳೂರಿಗಿಂತ ಸಂಗೀತಕ್ಕೆ ಪ್ರಸಿದ್ಧವಾದ ಮೈಸೂರು ರಾಜಧಾನಿಯ ವಿದ್ವಾಂಸರುಗಳನ್ನು ಕುರಿತು ಪ್ರಸ್ತಾವಿಸುವುದು ಯುಕ್ತವಾಗಿದೆ ಸಂಗೀತ ಪ್ರಖ್ಯಾತಿ ಹಿಂದೆ ಒಂದು ಕಾಲದಲ್ಲಾದರೂ ಹೆಚ್ಚಾಗಿ ಬೆಳೆದಿದ್ದದ್ದು ಮೈಸೂರಿನ ವಿಷಯದಲ್ಲಿ ಅಲ್ಲಿಯ ವಿದ್ವಾಂಸರಲ್ಲಿ ಮುಖ್ಯಮುಖ್ಯರಾದವರ ಪ್ರಸಿದ್ಧಿ ಮೈಸೂರು ರಾಜ್ಯದ ಹೊರಗಡೆಯೂ ವಿಸ್ತಾರವಾಗಿ ಹರಡಿತ್ತು ಅವರನ್ನು ನೋಡೋಣ ಅವರಲ್ಲಿ ಮುಖ್ಯರು ವೀಣೆ ಸಾಂಬಯ್ಯನವರು ವೀಣೆ ಶೇಷಣ್ಣನವರು ಭಕ್ತಿ ಸುಬ್ಬಣ್ಣನವರು ಬಿಡಾರಾಮ್ ಕೃಷ್ಣಪ್ಪನವರು ಕೆ ವಾಸುದೇವಾಚಾರ್ಯರು